ದಾವಣಗೆರೆಯ ಸಾಹಿತ್ಯ ಸಮ್ಮೇಳನ ಕನ್ನಡ ಸಾಹಿತ್ಯ ಸಮ್ಮೇಳನ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ದಾವಣಗೆರೆಯಲ್ಲಿ ನಡೆಯಿತು ಆ ಸಾರಿಯ ಅಧ್ಯಕ್ಷರು ಮೈಸೂರಿನ ವೃದ್ಧ ಪಿತಾಮಹ ಎಂ ವೆಂಕಟಕೃಷ್ಣಯ್ಯನವರು ಅವರು ಮೈಸೂರು ದೇಶಕ್ಕೂ ಕನ್ನಡ ಭಾಷೆ ಸಾಹಿತ್ಯಗಳಿಗೂ ಮಾಡಿರುವ ಸೇವೆ ಸರ್ವಜನ ವಿಧಿತವಾದದ್ದು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 ಅವರಿಗೆ ಬರೆದು ನೋಡೋಣವೆಂದರೆ ಅವರು ಆ ದಿನ ಎಲ್ಲಿ ಕ್ಯಾಂಪ್ ಹೊರಟಿರುತ್ತಾರೋ ನಮಗೆ ತಿಳಿಯದು ಹೀಗೆ ಬಹಳ ಯೋಚನೆ ಮಾಡಿ ಕಡೆಗೆ ದಿವಾನ್ರನ್ನೇ ಕಾಣುವುದೆಂದು ನಿಶ್ಚಯವಾಯಿತು ಅದರಂತೆ ಕರ್ಪೂರ ಶ್ರೀನಿವಾಸರಾಯರು ವೆಂಕಟನಾರಾಯಣಪ್ಪನವರು ನಾನು ದಿವಾನ್ ಎಆರ್ ಬ್ಯಾನರ್ಜಿಯವರನ್ನು ಕಾಣಲು ಹೋದೆವು ನಡೆದಿದ್ದ ಸಂಗತಿಯನ್ನೆಲ್ಲ ಅವರಿಗೆ ವಿವರಿಸಿದೆವು ಅವರು ಒಂದು ಕ್ಷಣ ಆಲೋಚಿಸಿ ಹೇಳಿದರು ಒಳ್ಳದು ಪರಿಷತ್ತಿನ ಮಹಾಪೋಷಕರು ಶ್ರೀಮನ್ ಮಹಾರಾಜರವರೆಂದು ನೀವು ಹೇಳುತ್ತೀರಿ ಹಾಗೆ ಮಹಾರಾಜರ ಸಂಬಂಧವುಳ್ಳ ಸಂಸ್ಥೆಗೆ ನಮ್ಮ ರಾಜ್ಯದಲ್ಲಿಯೇ ಅಗೌರವವಾಯಿತೆಂದರೆ ಅದನ್ನು ಸರಕಾರ ಸಹಿಸತಕ್ಕದ್ದಲ್ಲ ಆದರೆ ದಾವಣಗೆರೆಯ ವಿದ್ಯಮಾನ ಈಗ ಯಾವ ಕ್ರಮವಾದ ಮಾರ್ಗದಿಂದಲೂ ಸರಕಾರದ ತಿಳಿವಳಿಕೆಗೆ ಬಂದಿಲ್ಲ ನೀವು ದಾವಣಗೆರೆಗೆ ಹೋಗಿ ಅಲ್ಲಿ ಅನನುಕೂಲ ರುವುದೆಂದು ಕಂಡುಬಂದರೆ ಅದನ್ನು ಸರಕಾರಕ್ಕೆ ತಿಳಿಯಪಡಿಸಿದ ಮೇಲೆ ಸಮ್ಮೇಳನಕ್ಕೆ ಬೇಕಾದ ಅನುಕೂಲತೆಗಳನ್ನು ಒದಗಿಸಲು ತಕ್ಕ ಏರ್ಪಾಡು ಮಾಡಲಾಗುವುದು ಆ ಬರವಸೆಯ ಮೇರೆಗೆ ಮಾರನೆಯ ದಿನ ಬೆಳಿಗ್ಗೆ ಕರ್ಪೂರ ಶ್ರೀನಿವಾಸರಾಯರು ವೆಂಕಟನಾರಾಯಣಪ್ಪನವರು ನಾನು ದಾವಣಗೆರೆಯಲ್ಲಿ ಇಳಿದೆವು ಸಂದರ್ಭಗಳು ವಿಷಮವಾಗಿಯೇ ಇದ್ದವು ಬಹು ಸ್ಥಳಗಳಿಂದ ಸ್ಥಳಗಳಿಂದ ಸದಸ್ಯರು ಬರುವುದಕ್ಕೆ ಆರಂಭವಾಗಿತ್ತು ಅರವತ್ತು ಎಪ್ಪತ್ತು ಮಂದಿ ಬಂದಿದ್ದರು ಜಡೆ ಸುಬ್ಬರಾಯರು ಹೇಗಾದರೂ ಮಾಡಿ ಸಮ್ಮೇಳನ ಸುಸೂತ್ರವಾಗಿ ನಡೆಯುವಂತೆ ಜನವನ್ನು ಒಡಂಬಡಿಸಲು ಪ್ರಯತ್ನಿಸುತ್ತಿದ್ದರು ಅಂದು ಬೆಳಿಗ್ಗೆ ಸುಮಾರು ಒಂಬತ್ತು ಹತ್ತು ಗಂಟೆಯ ವೇಳೆಗೆ ಪ್ರಸಿದ್ಧ ವರ್ತಕರಾದ ಶ್ರೀಮಾನ್ ಬ್ರಹ್ಮಪ್ಪ ತವನಪ್ಪನವರ ಮನೆಯಲ್ಲಿ ಅಟ್ಟದ ಮೇಲೆ ಒಂದು ಪಂಚಾಯಿತಿ ನಡೆಯಿತು ಅದಕ್ಕೆ ಅನೇಕ ಮಂದಿ ಪ್ರಮುಖ ಜನ ಬಂದಿದ್ದರು ಅವರಲ್ಲಿ ಒಬ್ಬರು ಬೇವೂರು ಐಸಿಎಸ್ ಅವರು ಉತ್ತರೋತ್ತರ ಇವರು ಇಂಡಿಯಾ ಸರಕಾರದಲ್ಲಿ ಡೈರೆಕ್ಟರ್ ಜನರಲ್ ಆಫ್ ಪೋಸ್ಟ್ ಆಫೀಸಸ್ ಹುದ್ದೆಗೇರಿದರು ಆ ಸಭೆಯಲ್ಲಿ ಅನೇಕರು ಸಮಾಧಾನವನ್ನು ಐಕಮತ್ಯ ಮಾರ್ಗವನ್ನು ಉಪದೇಶಿಸಿದರು ಅನೇಕ ವಿಧವಾದ ಸಂಧಾನಗಳನ್ನು ಮಾಡಿದ್ದರು ಯಾವುದೂ ಫಲಕ್ಕೆ ಬರಲಿಲ್ಲ ಆಗ ನಾವು ಸಂಗತಿಯನ್ನು ಸಂಗ್ರಹವಾಗಿ ದಿವಾನ್ ಬ್ಯಾನರ್ಜಿಯವರಿಗೆ ತಂತಿಯ ಮೂಲಕ ಅರಿಕೆ ಮಾಡಿದೆವು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 ಆ ತಂಡಕ್ಕೆ ಸೇರಿದ ಇತರರಲ್ಲಿ ಪ್ರಸಿದ್ಧರಾದವರು ವೈಸ್ ಚಾನ್ಸಲರ್ ಎನ್ಎಸ್ ಸುಬ್ಬರಾಯರು ಅಡ್ವೊಕೇಟ್ ಎಂಜಿ ವರದಾಚಾರ್ಯರು ಪ್ರೊಫೆಸರ್ ಅಣ್ಣಾಜಿರಾಯರು ಇಂಜಿನಿಯರ್ ವೆಂಕಟಸುಬ್ಬರಾಯರು ಫಾರೆಸ್ಟ್ ಕನ್ಸರ್ವೇಟರ್ ನರಸಿಂಹಯ್ಯನವರು ಈ ತಂಡದಲ್ಲಿ ಎರಡು ದೊಡ್ಡ ಗುಣಗಳು ಪರಸ್ಪರ ಸ್ನೇಹ ತಂಡಕ್ಕೆ ಹೊರಗಿನವರು ತಂಡದ ಒಳಗಿನವರನ್ನು ಯಾರನ್ನು ಆಕ್ಷೇಪಿಸಿದರು ಅವರನ್ನು ಪ್ರತಿಭಟಿಸತಕ್ಕದ್ದು ಅಣ್ಣಾಜಿ ಏನು ಸೊಗಸಾಗಿ ಬರಿತಾನಯ್ಯ ನಮ್ಮ ಸುಬ್ಬು ಸುಬ್ಬು ಶ್ರೀಕಂಠಯ್ಯನ ಮುಂದೆ ನನ್ನದೇನಿದೆ ಶ್ರೀಕಂಠಯ್ಯ ಎಲೋಕ್ವೆನ್ಸ್ ಎಂದರೆ ಎಂಜಿ ಎಂಥ ಸೊಗಸಾದ ಶೈಲಿ ಎಂಜಿ ಎಲೋಕ್ವೆನ್ಸಿನಲ್ಲೇನಿದೆ ಸ್ಕಾಲರ್ಶಿಪ್ ದೊಡ್ಡದು ನೋಡು ಅಣ್ಣಾಜಿಯನ್ನ ಹೀಗೆ ಒಬ್ಬರನ್ನೊಬ್ಬರು ಬಿಟ್ಟುಕೊಡುತ್ತಿರಲಿಲ್ಲ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 ಬಿಡಲುಗಳು ಎಂದರೆ ಶ್ರೀರಂಗಪಟ್ಟಣವು ಮನುಷ್ಯ ಸ್ವಭಾವವನ್ನು ಬದಲಾಯಿಸಲು ಸಮರ್ಥವಾಗಲಿಲ್ಲ ವ್ಯಕ್ತಿ ವ್ಯಕ್ತಿಗೂ ವಯಸ್ಸಾದಂತೆ ಹೊಸ ಹೊಸ ಆಶೋತ್ತರಗಳು ಪ್ರಬಲಿಸಿ ಒಬ್ಬೊಬ್ಬರನ್ನೂ ಒಂದೊಂದು ದಾರಿಗೆ ಸೆಳೆಯುತ್ತವೆ ಸಾಹಿತ್ಯ ಶ್ರದ್ಧೆ ಶ್ರೀಕಂಠಯ್ಯನವರಲ್ಲಿ ಮೊದಲಿನಿಂದ ಕಳೆಯುವವರೆಗೂ ಸಂತತವಾಗಿ ಏಕಪ್ರಕಾರವಾಗಿ ನಿಂತು ಬಲಿತ ಗುಣ ಸಾಹಿತ್ಯ ಶ್ರದ್ಧೆ ಒಂದು ಸಾರಿ ಪ್ಲೇಗ್ ಬಂದಾಗ ಶ್ರೀಕಂಠಯ್ಯನವರು ಬಿ ಎ ಮುಗಿಸಿ ಎಂಎಗೆ ಓದುತ್ತಿದ್ದರು ಅವರಿಗೆ ವರ್ಷವರ್ತ್ ಕವಿಯ ಮೇಲೆ ತುಂಬಾ ಪ್ರೇಮ ಆದರೆ ಆ ಕವಿಯ ಎರಡು ಕಾವ್ಯಗಳನ್ನು ಓದುವುದು ಕಷ್ಟದ ಕೆಲಸ ಆ ಕಾವ್ಯಗಳು ಪ್ರೆಲ್ಯೂಡ್ ಎಕ್ಸ್ಕರ್ಷನ್ ಎಂಬುವು ಆ ಕಷ್ಟಕ್ಕೆ ಕಾರಣ ಅವುಗಳ ಉದ್ದ ಮತ್ತು ಜೊಳ್ಳುಹುಲಿನ ಹಗ್ಗದ ಉದ್ದ ಕಾವ್ಯದಲ್ಲಿ ಘಟನೆಗಳು ಕಡಿಮೆ ಕವಿಯ ಆಲೋಚನಾ ತರಂಗಗಳು ಮೇಲಿಂದ ಮೇಲೆ ಬರುತ್ತವೆ ಮತ್ತು ಮಾತುಗಳು ವಿಫುಲವಾಗಿವೆ ಸಾಮಾನ್ಯವಾಗಿ ಈ ಕಾವ್ಯಗಳನ್ನು ಪಠ್ಯಪುಸ್ತಕಗಳಾಗಿ ಯಾವ ವಿಶ್ವವಿದ್ಯ ನೇಮಕ ಮಾಡುವುದಿಲ್ಲ ಆದರೆ ಅವು ಪ್ರಖ್ಯಾತ ಕವಿಯ ಪ್ರಖ್ಯಾತ ಕಾವ್ಯಗಳು ಅವುಗಳನ್ನು ಓದಿಯೇ ತಿರಬೇಕೆಂದು ಶ್ರೀಕಂಠಯ್ಯನವರು ಪ್ರತಿಜ್ಞೆ ಮಾಡಿದರು ಮನಿಯ ವಾತಾವರಣ ಅಂತ ವ್ಯಾಸಂಗಕ್ಕೆ ಅನುಕೂಲಿಸದೆಂದು ಅವರು ಬಗೆದು ಪ್ರತಿದಿನವೂ ಪುಸ್ತಕ ಹಿಡಿದು ಫ್ರೆಂಚ್ ರಾಕ್ಸಿಗೆ ಬಂದು ಹಿರೋಡೆ ಬೆಟ್ಟದ ಒಂದು ಬಂಟೆಯ ಮೇಲೆ ಕುಳಿತು ಭೋಜನದ ವೇಳೆಯವರೆಗೂ ಓದಿ ಹಿಂತಿರುಗುತ್ತಿದ್ದರು ಹೀಗೆ ಮಾಡಿ ಒಂದು ತಿಂಗಳೊಳಗಾಗಿ ತಮ್ಮ ಹಠವನ್ನು ತೀರಿಸಿಕೊಂಡರು ಮೇಲಿನ ಸಂಗತಿ ನಾನು ಕೇಳಿದ್ದು ನನ್ನ ಸ್ವಂತ ಅನುಭವವೊಂದನ್ನು ಈಗ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 ಮತ್ತೊಮ್ಮೆ ಬಾಗಿಲು ತಟ್ಟಿದೆ ತೆರೆಯಲಿಲ್ಲ ಮುರನಿಯ ಸಾರಿ ಗಟ್ಟಿಯಾಗಿ ಡಬ ಡಬ ಎಂದು ಕಟ್ಟಿಗೆಯಿಂದ ಬಾಗಿಲ ಮೇಲೆ ಬಾರಿಸಿದೆ ನನ್ನ ಇಂತ ಚೇಷ್ಟೆಗಳು ಅವರಿಗೆ ಅಭ್ಯಾಸವಾಗಿದ್ದವು ಆಗ ಬಾಗಿಲು ತೆಗೆದರು ನಾನು ಮೊದಲ ಎರಡು ಸಲ ಮಾಡಿದ್ದ ಸದ್ದು ಅವರ ಕಿವಿಗೆ ಸೋಕಿರಲಿಲ್ಲ ಅವರು ಮಾಡುತ್ತಿದ್ದದ್ದೇನು ಡಾಂಟೆ ಕವಿಯ ಡಿವೈನ್ ಕಾಮಿಡಿ ಕಾವ್ಯವನ್ನು ಸಣ್ಣ ಮೇಜಿನ ಮೇಲೆ ತೆರೆದಿಟ್ಟು ಅದರ ವಾಕ್ಯಗಳನ್ನು ನೋಡಿ ಬಾಯಿಗೆ ಗಟ್ಟಿ ಮಾಡಬೇಕೆಂದು ಅದರ ವಾಕ್ಯಗಳನ್ನು ನುಡಿಯುತ್ತ ಮುಂದಿನ ಕೋಣೆಯ ಕೋಣೆಯಿಂದ ಅದರ ಹಿಂದಿನ ಕೋಣೆಯ ಗೋಡೆಯವರೆಗೂ ಶತಪತ ತುಳಿಯುತ್ತಿದ್ದರು ಆ ವೇಳೆಗೆ ಶ್ರೀಕಂಠಯ್ಯನವರ ಮನಸ್ಸು ವಯಸ್ಸು ಐವತ್ತು ಮೀರಿತ್ತು ಪೆನ್ಷನ್ ದಿನ ಹತ್ತಿರ ಹತ್ತಿರ ಬಂದಿತ್ತು ಇದು ಹುಟ್ಟು ವಿದ್ವಾಂಸರ ಲಕ್ಷಣ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 ಮೈಸೂರಿನಿಂದ ನೇರವಾಗಿ ನನ್ನ ಕೋಣೆಗೆ ಬರುತ್ತಿದ್ದರು ಅಲ್ಲಿ ಕೊಂಚ ಉಪಹಾರವಾದ ಬಳಿಕ ಅವರು ನಾನು ಅರ್ನಿಕ್ಯಾಸೆಲ್ ಜಯಮ ಜಯಮಹಲ್ ಆವರಣದೊಳಗಿನ ಅವರ ಬಿಡದಿಗೆ ಹೋಗುತ್ತಿದ್ದೆವು ಅಲ್ಲಿ ನಾನು ಅವರಿಗಾಗಿ ಸಂಸ್ಕೃತ ಮಹಾಭಾರತದ ದ್ರೋಣಪರ್ವ ಶಲ್ಯ ಕರ್ಣಪರ್ವ ಸೌಪ್ತಿಕ ಇವುಗಳ ಭಾಗಗಳನ್ನು ಓದುತ್ತಿದ್ದೆ ಅವರು ನಡು ನಡುವೆ ಟಿಪ್ಪಣಿ ಮಾಡುವರು ಗುರುತು ಮಾಡಿಟ್ಟುಕೊಳ್ಳುವರು ಇದು ಅವರ ಪ್ರಸಿದ್ಧ ಕೃತಿಯಾದ ಅಶ್ವತ್ತಾಮನ್ ನಾಟಕದ ರಚನೆಗೆ ಅವರು ಮಾಡಿಕೊಂಡ ಸಿದ್ಧತೆ ಅವರು ನಾನು ಸಂಗಡಿಗರಾಗಿ ವಾಗಿಂಗ್ ಹೋಗುತ್ತಿದ್ದೆವೆಂದು ಹೇಳಿದೆ ಸಾಹಿತ್ಯ ಸಮ್ಮೇಳನಗಳಿಗೂ ನಾವು ಜೊತೆಯಲ್ಲಿ ಹೋಗುತ್ತಿದ್ದೆವು ನಮ್ಮಿಬ್ಬರದು ಒಂದೇ ಕೋಣೆಯಲ್ಲಿ ಬಿಡಾರ ನಡುರಾತ್ರಿಯ ಅಂಚಿನವರೆಗೂ ಮಾತುಕತೆಗಳು ಅದರಲ್ಲಿ ಬಹುಭಾಗ ಸಾಹಿತ್ಯಕ್ಕೆ ಸೇರಿದ್ದು ರಾಮಾಯಣ ಕವಿಯು ಹೋಮರ್ ಕವಿಯು ಒಬ್ಬರಿಂದೊಬ್ಬರು ಯಾಕೆ ವಿಷಯ ಕದ್ದಿರಬಾರದು ಅವರಲ್ಲಿ ಕದ್ದವರು ಯಾರು ಕೀರ್ಸ್ ಕವಿಯು ಟ್ರೂತ್ ಬ್ಯೂಟಿ ಎಂದಾಗ ಅವನ ಮನಸ್ಸಿನಲ್ಲಿದ್ದೇನು ಇಂಗ್ಲಿಷಿನ ರೇರ್ ಎಂಬುದಕ್ಕೆ ನಾವು ವಿರಳ ಎಂದು ಪ್ರತಿಪಾದ ಮಾಡಿಕೊಳ್ಳಬೇಕೆ ಅಪರೂಪ ಎಂಬ ಮಾತನ್ನು ಉಳಿಸಬೇಕೆ ಇಂಥ ಪ್ರಶ್ನೆಗಳು ಎಷ್ಟೋ ಬರುತ್ತಿದ್ದವು ಎಷ್ಟೋ ಸಮಯಗಳಲ್ಲಿ ಹಾಸ್ಯ ಪ್ರಸಂಗಗಳು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 ನಾಯಕರನ್ನಾಗಿ ಅಂಗೀಕರಿಸಿತು ಅವರು ಎಲ್ಲಿ ಹೋದರೂ ಅವನೇ ಮುಂದಾಡು ಏನು ಮಾಡಿದರೂ ಅವನೇ ಯಜಮಾನ ಹೀಗಿರುವಾಗ ಒಂದು ದಿನ ಆತ ತನ್ನ ಶಿಷ್ಯರನ್ನು ಕುಳಿತು ಹೇಳಿದ ಎಲೋ ಈ ದೇವರ ಪೂಜೆ ಮಾಡೋಣ ಓಹೋ ಮಾಡಬೇಕು ಸರ್ ನೀವೇ ನಮ್ಮ ದೇವರು ಆ ಏರ್ಪಾಟಿನ ವಿವರಗಳೆಲ್ಲ ತೀರ್ಮಾನವಾದ ಮೇಲೆ ಪುಂಡಾಮನೇ ದೇವರ ವಿಗ್ರಹವಾಗತಕ್ಕದ್ದೆಂದು ಗೊತ್ತಾಯಿತು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 ಮೇಲ್ಗಡೆಗೆ ಕಾಣುತ್ತಿತ್ತು ಕರಳವರೆಗೂ ಮಣ್ಣು ಬರ್ತಿ ಹೀಗೆ ಮಾಡಿದ ಮೇಲೆ ದೇವರ ಪೂಜೆಗಾಗಿ ಹೂ ಹಣ್ಣು ಕಾಯಿಗಳನ್ನು ತರಬೇಕೆಂದು ಬಾಲಭಕ್ತರು ಪೇಟಿಗೆ ಹೊರಟು ಹೋದರು ಪುಂಡಾಮನು ಕಣ್ಣು ಬಿಟ್ಟುಕೊಂಡು ಗುಣಿಯಲ್ಲಿ ಉಳಿದ ಅಷ್ಟು ಹೊತ್ತಿಗೆ ಒಂಬತ್ತೂವರೆ ಹತ್ತು ಗಂಟೆ ಕೋಟಿನ ಕಿ ಕಕ್ಷಿಗಾರರು ಉದ್ಯೋಗಸ್ಥರು ಬರಲಾರಂಭವಾಯಿತು ಅವರ ಪೈಕಿ ಯಾರೋ ಒಬ್ಬರು ಮಾಮನ ರುಂಡವನ ನೋಡಿ ಭಯಪಟ್ಟರು ಹತ್ತಿರ ಹೋಗಿ ನೋಡಿದರು ಕಣ್ಣು ರೆಪ್ಪೆಯಾಡಿಸುವುದು ಕಷ್ಟವಾಗಿತ್ತು ಉಸಿರಾಡುವುದು ಕಷ್ಟವಾಗಿತ್ತು ನೋಡಿದ ಮನುಷ್ಯ ಅದು ಏನೆಂದು ಅರ್ಥವಾಗದೆ ತನ್ನ ಸ್ನೇಹಿತನನ್ನು ಕರೆದ ಅವರೆಲ್ಲಾ ಸೇರಿ ಇದನ್ನು ಪರೀಕ್ಷೆ ಮಾಡಬೇಕೆಂದು ಪುಂಡಾಮನ ಸುತ್ತ ಇದ್ದ ಮಣ್ಣನು ಅಗೆದರು ಅವನ ಮೈಯನ್ನು ನೋಡಿದರು ಯಾರೋ ಸಣ್ಣ ಹುಡುಗ ಇವನಿಗೆ ಯಾರೋ ಏನೋ ಮಾಡಿರಬೇಕು ಎಂದುಕೊಂಡು ಡಾಕ್ಟರನ್ನು ಅಲ್ಲಿಗೆ ಕರೆ ತಂದರು ಡಾಕ್ಟರು ಮಾಮನನ್ನು ಮರದ ನೆರಳಿನಲ್ಲಿ ಮಲಗಿಸಿ ಶ್ವಾಸ ಭರ್ತಿ ಮಾಡುತ್ತಿದ್ದರು ಆ ವೇಳೆಗೆ ಬಾಲ ಶಿಷ್ಯರು ಹಣ್ಣುಗಳ ಸಮೇತ ಅಲ್ಲಿಗೆ ಬಂದರು ತಮ್ಮ ಗುರುವಿನ ಸ್ಥಿತಿಯನ್ನು ನೋಡಿ ಅಳುವುದಕ್ಕೆ ಮೊದಲು ಮಾಡಿದರು ಅಲ್ಲಿದ್ದ ಜನ ತಮ್ಮ ಗುರುವನ್ನು ಹೀಗೆ ಮಾಡಿದರೆಂದು ದೂರಿಟ್ಟು ಗೋಳಾಡಿದರು ಆಗ ಆ ಜನ ಏನು ಮಾಡಬೇಕು ಹುಡುಗರನ್ನು ಸಮಾಧಾನ ಪಡಿಸುವುದೇ ಅಥವಾ ಪುಂಡಾಮನ ಉಪಚಾರವನ್ನು ನೋಡಿಕೊಳ್ಳುವುದೇ ಈ ಎರಡೂ ರಂಪುಗಳ ಮಧ್ಯೆ ಜನ ತಬ್ಬಿಬ್ಬಾಗಿ ನಿಂತರು ಆಗ ಡಾಕ್ಟರ್ ಅವರ ಸಾಮರ್ಥ್ಯ ಎಲ್ಲರನ್ನೂ ಸಮಾಧಾನಕ್ಕೆ ತಂದಿತು ಪುಂಡಾಮ ಚೇತರಿಸಿಕೊಂಡ ಹುಡುಗರು ಸಂತೋಷಪಟ್ಟು ತಾವು ತಂದಿದ್ದ ಹಣ್ಣುಗಳನ್ನು ತಾವೇ ತಿಂದರು ಜನನಗುತ್ತಾ ಅವರವರ ಕೆಲಸಕ್ಕೆ ಹೋದರು ಇದು ಶ್ರೀಕಂಠಯ್ಯನವರೇ ನನಗೆ ಹೇಳಿದ ಕತೆ ಇಂಗ್ಲಿಷ್ ಗೀತೆಗಳು ಶ್ರೀಕಂಠಯ್ಯನವರ ಇಂಗ್ಲಿಷ್ ಗೀತೆಗಳಲ್ಲಿಯ ಕೆಲವು ಕವನಗಳು ಮೊದಲು ಕರ್ನಾಟಕ ಗ್ರಂಥಮಾಲೆ ಎಂಬ ಮಾಸಪತ್ರಿಕೆಯಲ್ಲಿ ಆಗಾಗ ಪ್ರಕಟವಾಗಿದ್ದವು ಎನ್ ಎಸ್ ಸುಬ್ಬರಾಯರವರು ಅವುಗಳನ್ನು ನೋಡಿ ಮೆಚ್ಚಿಕೊಂಡು ನಮಗೆ ಹೇಳಿದರು ಅವರು ಆ ಕವನಗಳನ್ನು ಸಂಗ್ರಹ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 ಸಮಗ್ರ ಸಂಪುಟಗಳನ್ನು ಕೊಟ್ಟರು ನಾನು ಅದನ್ ಅವನ್ನೆಲ್ಲ ಬೈಂಡು ಮಾಡಿಸಿಟ್ಟುಕೊಂಡಿದ್ದೆ ಆದರೆ ಆ ಕಾಲದಲ್ಲಿ ಬಿ ಎಂ ಶ್ರೀಕಂಠಯ್ಯನವರ ಇಂಗ್ಲಿಷ್ ಗೀತೆಗಳ ಪ್ರಭಾವ ಎಷ್ಟು ದೂರ ಹೋದೀತ್ತೆಂಬುದರ ಕಲ್ಪನೆ ನನಗೆ ಬಂದಿರಲಿಲ್ಲ ಅದು ಒಂದು ಒಳ್ಳೆಯ ಎಕ್ಸ್ಪಿರಿಮೆಂಟ್ ಪ್ರಯೋಗ ಎಂದು ಭಾವಿಸಿದ್ದೆ ಇಂಗ್ಲಿಷ್ ಗೀತೆಗಳನ್ನು ಸಮಗ್ರ ಆಕಾರದಲ್ಲಿ ಮೊದಲು ಪ್ರಕಟ ಕೀರ್ತಿ ಬೆಂಗಳೂರು ಕರ್ನಾಟಕ ಸಂಘದ್ದು ಅದು ಮುಖ್ಯವಾಗಿ ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿಬ್ಬರ ಕೆಲಸ ಅವರಿಬ್ಬರು ಶ್ರೀಕಂಠಯ್ಯನವರ ಶಿಷ್ಯರು ಇಬ್ಬರು ಸಾಹಿತ್ಯ ನಿಷ್ಣಾಂತರಾಗಿದ್ದದ್ದರಿಂದ ಇಂಗ್ಲಿಷ್ ಗೀತೆಗಳ ಮೌಲ್ಯವು ಸಾಹಿತ್ಯ ದೃಷ್ಟಿಯಿಂದ ಉತ್ಕೃಷ್ಟವಾದದ್ದೆಂದು ಅವರು ಉತ್ಸಾಹ ಪಟ್ಟು ಗುರುಗಳ ಒಪ್ಪಿಗೆಯನ್ನು ಪಡೆದರು ಪುಸ್ತಕ ಮುದ್ರಿತವಾಗಿ ಬಂದ ಮೇಲೆ ಸೆಂಟ್ರಲ್ ಕಾಲೇಜಿನಲ್ಲಿ ಒಂದು ಸಂತೋಷ ಕೂಟವನ್ನು ನಾನು ಅದಕ್ಕೆ ಹೋಗಿದ್ದೆ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 ಊಟಗಾರ ಗುಂಡ ಬಂದ ಆಹಾ ಏನು ಊಟವೋ ಇಂಥ ಮೂರು ನಾಲ್ಕು ಪಂಕ್ತಿಗಳನ್ನು ಸೇರಿಸಿದೆ ಅವರಿಗೆ ಕೊಂಚ ಕೋಪ ಬಂತು ಹೀಗೆ ಅಣಕಿಸುವುದಕ್ಕೆ ಶುರು ಮಾಡಿದರೆ ನೀವು ಯಾವುದನ್ನು ಬಿಡುತ್ತೀರಿ ವಾಟ್ ಈಸ್ ಸೇಫ್ ಹಾಗೆಲ್ಲ ಸರ್ ಕನ್ನಡದಲ್ಲಿ ಪ್ರಾಸ ಸಂಪತ್ತು ಎಷ್ಟು ಹುಲಸಾಗಿದೆ ಎಂಬುದನ್ನು ತೋರಿಸುವುದಕ್ಕೆ ಹೊರಟೆ ಅವರು ನಕ್ಕರು ಹುಲಸು ಎಂಬುದು ಶ್ರೀಕಂಠಯ್ಯನವರಿಗೆ ಪದೇ ಪದೇ ಬರುತ್ತಿದ್ದ ಮಾತು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 ಅಬ ಕಡರಾಯರು ತಮ್ಮ ಹೆಂಡತಿಗೆ ಪರಂಗಿ ಫ್ಯಾಷನ್ನ ಎತ್ತು ಹಿಮ್ಮಡಿ ಹೈಹೀಳ್ ಶೂಸ್ ಜೋಡನ್ನು ತೊಡಿಸಿ ಡಾಕ್ ಕಾರ್ಡ್ ಬಂಡಿಯಲ್ಲಿ ಕರೆತಂದು ಲಾಲ್ಬಾಗಿನ ಗ್ಲಾಸ್ ಹೌಸಿನ ಮುಂದೆ ಇಳಿಸಿ ಅಲ್ಲಿ ನಡೆದಾಡಬೇಕೆಂದರು ಆಕೆ ನಾನು ಹಳೆಯ ಕಾಲದವಳು ಇದೆಲ್ಲಾ ನನ್ನಿಂದ ಆಗತಕ್ಕದ್ದಲ್ಲ ಇದಕ್ಕೆಲ್ಲ ಬೇಕಾದರೆ ಹೊಸದೊಂದನ್ನು ಮಾಡಿಕೊಳ್ಳಿ ಎಂದುಬಿಟ್ಟಳು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 ನಗುವಿನಲ್ಲಿ ಸಂಭಾಷಣೆ ಪರಿಯವಸನವಾಯಿತು. ಹಾಸ್ಯ ಪ್ರಸಂಗಗಳು ಬಿಎಂ ಶ್ರೀಕಂಠಯ್ಯನವರೆ ನವರಿಗೂ ನನಗೂ ನಡೆಯುತ್ತಿದ್ದ ಹಾಸ್ಯ ಪ್ರಸಂಗಗಳಲ್ಲಿ ಒಂದು ಅವರ ಕುಲಪ್ರಭೇದ ಭೇದದ ಹೆಸರನ್ನು ಕುರಿತದ್ದು ಅವರು ಒಬ್ಬೂರ್ ಕಮ್ಮಿಗಳು ನಾನು ಬಬ್ಬೂರ್ ಎಂಬ ಶಬ್ದ ಮೂಲದಲ್ಲಿ ಬರ್ಬರ ಬರ್ಬರರು ಯವನರು ಮ್ಲೇಚ್ಛರು ಇವರೆಲ್ಲ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 ಭೃಂಗಿಯು ಮಣಮಣಾ ಶಬ್ದ ಮಾಡಿದನಂತೆ ಹಾಗೆ ಬೆರ ಮಣ ಶಬ್ದ ಹುಟ್ಟಿತು ಇದೇ ಹೋಲಿಕೆಯ ಮೇಲೆ ಬರ್ಬರ ಶಬ್ದ ಹುಟ್ಟಿತು ಬರ್ಬರ ಎಂದರೆ ವಾಯು ಏಕೆಂದರೆ ಅದು ಬರ್ರೆಂದು ಬೀಸುತ್ತದೆ ಹೀಗೆ ವಾಯುವಿನಿಂದ ಉತ್ಪನ್ನವಾದ ಶಬ್ದಕ್ಕೆ ಪ್ರತೀಕವಾಗಿ ಬರ್ಬರ ಧಾನ್ಯವಿರುತ್ತದೆ ಅದನ್ನೇ ನಿಷ್ಠಾವಕ ಎಂದು ಹೇಳುತ್ತಾರೆ ಎಂದರೆ ಜೋರಾಗಿ ಬೀಸುವುದು ಎಂದರ್ಥ ಬರ್ಬರ ಧಾನ್ಯವಾದರೋ ಅಂಗಾರಕ ಗ್ರಹಕ್ಕೆ ಪ್ರಿಯವಾದದ್ದು ಬರ್ಬರ ಜಂತುನಾಂ ಬಲಪುಷ್ಟಿವರ್ಧನಂ ಅಂಗಾರಕನಾದರೋ ಕ್ಷೌರಕನಿಗೆ ಅಭಿಮಾನ ದೇವತೆ ಈ ಕಾರಣದಿಂದಲೇ ಇಂಗ್ಲಿಷ್ನಲ್ಲಿ ಅವನನ್ನು ಬಾರ್ಬರೆಂದು ಕರೆಯುವುದುಂಟು ಹೀಗೆ ಬಬ್ಬೂರಕಮ್ಮೆಗಳ ಅನುಪೂರ್ವಿ ಎಂದು ನಾನು ಅಸಂಬದ್ಧವಾಗಿ ಪ್ರತಿಪಾದನೆ ಮಾಡೋಣ ಶ್ರೀಕಂಠಯ್ಯನವರು ಏನಪ್ಪ ನಮ್ಮನ್ನು ಅಲ್ಲಿಗಿಳಿಸಿಬಿಟ್ಟಿದ್ದೀರಿ ಎಂದು ಒಳ್ಳೆಯ ಫೈಲಾಲಜಿ ನಿಮದು ಎಂದು ಹೇಳಿ ನಗುತ್ತಿದ್ದರು ಒಂದು ದಿನ ಸೆನೆಟ್ ಸಭೆ ನಡೆಯುತ್ತಿದೆ ಅಹ್ ವ್ರಜೇಂದ್ರನಾಥ್ ವೈಸ್ ಚಾನ್ಸಲರು ಮತ್ತು ಸಭಾಧ್ಯಕ್ಷರು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 ಮುಖ ಅರಳಿತು ನನ್ನ ಕಡೆ ನೋಡಿ ಕೈಸನ್ನೆ ಮಾಡಿದರು ನಾನು ಎದ್ದು ಹಿಂದುಗಡಿಯ ಕೋಣೆಗೆ ಹೋದೆ ಅವರು ಅಲ್ಲಿಗೆ ಬಂದರು ನನ್ನ ಚೀಟಿಯನ್ನು ನನಗೆ ತೋರಿಸಿ ತೋಡಿ ರಾಗದಲ್ಲಿ ಹಾಳತಕ್ಕದ್ದು ಎಂದು ನೇಮಕ ಮಾಡಿದ್ದೀರಲ್ಲ ನನಗೆ ತೋಡಿ ರಾಗ ಬರುವುದಿಲ್ಲ ಕೊಂಚ ಅಪ್ಪಣೆ ಆಗಲಿ ನಗು ನಗುತ್ತಾ ನಾನು ಬರೆದಿದ್ದು ಹೀಗಿತ್ತು ಗೋಳಂ ಪೊಯ್ಕೊಳ್ಳುವ ಮಗ ನೇತ ಕಿಂತು ಸುಜನರ ನಕಟ ಕೋಳಿಯ ಕೋಗೇಂ ಗ್ರಂಥಂ ಬೋಳಿಯ ತಲೆಯೊಂದು ರಾತ್ರಿಯೋಳ್ ತುರುಬಹುದೇಮ್ ಇದನ್ನು ಕೇಳಿ ಹೊರಟ ನಗು ಸಭಿಕರಲ್ಲಿ ಕೆಲವರ ಕಿವಿಯನ್ನು ಮುಟ್ಟಿತು ಅವರು ಬಂದು ನಮ್ಮ ನಗುವಿನಲ್ಲಿ ಕಲೆತರು ತಕರಾರುಗಳು ಬಿಎಂ ಶ್ರೀಕಂಠೆಯವರಿಗೂ ನನಗೂ ಅಭಿಪ್ರಾಯ ಬೇದ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 ಯಾವುದೋ ಒಂದು ಚರ್ಜಾ ಗಟ್ಟೆ ಘಟ್ಟ ತಲೆ ತಲೆಯು ಎತ್ತುತ್ತಿತ್ತು ಸಮ್ಮೇಳನಗಳಿಗೆ ಹೋದಾಗ ನಾವಿಬ್ಬರು ಬಹುಮಟ್ಟಿಗೆ ಒಂದೇ ಕೋಣೆಯಲ್ಲಿ ಬಿಡಾರ ಮಾಡುತ್ತಿದ್ದವಷ್ಟೆ ಅದರಲ್ಲಿ ಕಾದಾಟದ ಆಕರ್ಷಣೆಯೂ ಒಂದು ರಾತ್ರಿ ಹನ್ನೆರಡು ಒಂದು ಗಂಟೆಯವರೆಗೂ ನಡೆಯುತ್ತಿತ್ತು ಚರ್ಚೆ ರಾಮಾಯಣದ ಕವಿಯು ಇಲಿಯಡ್ನಿಂದ ಿಲ್ಲವೆಂದು ಹೇಗೆ ಖಂಡಿತಪಡಿಸುತ್ತೀರಿ ಹೋಮರ್ ಕವಿಯು ರಾಮಾಯಣದಿಂದ ಪ್ರಭಾವಿತನಾಗಿಲ್ಲವೆಂದು ನೀವು ಹೇಗೆ ಸಿದ್ಧಾಂತ ಮಾಡುತ್ತೀರಿ ಏಜಾಕ್ಸನನ್ನು ಅಶ್ವತ್ಥಾಮನನ್ನಾಗಿ ಏಕೆ ಪರಿವರ್ತಿಸಬೇಕು ಏಜಾಕ್ಸ್ ಆಗಿಯೇ ಏಕೆ ಉಳಿಯಬಾರದು ಪ್ರೊಮಿಥಿಯಸ್ನನ್ನು ಮಾತರೀಶ್ವನೆಂದು ಏಕೆ ಹೇಳಬೇಕು ಹುಷಾರ್ ಬುದನೆಂದು ಏಕೆ ಕರೆಯಬಾರದು ಇಂಥವು ಪ್ರಶ್ನೆಗಳು ಮುರಿದದ್ದಲ್ಲ ಹರಿದದ್ದಲ್ಲ ವಾಗ್ವಾದ ಇವಳ ತೋಡಿಗೆ ಯವಳಿ ಯವಳಿಗೂಡಿಸಿ ನೋಡುವ ಪ್ರಕರಣಗಳು ಅದರಲ್ಲಿ ಉಪಕಥೆಗಳು ಕುಚೋದ್ಯಗಳು ಬರುತ್ತಿದ್ದವು ಕೆಲವು ಪದ ಪ್ರಯೋಗಗಳು ಬಿಎಂ ಶ್ರೀಕಂಠಯ್ಯನವರಿಗೂ ನನಗೂ ನಡೆದ ಪ್ರಸಂಗಗಳಲ್ಲಿ ನನ್ನ ದೃಷ್ಟಿಯಿಂದ ಅತಿ ಮುಖ್ಯವಾದದ್ದು ಕನ್ನಡ ವ್ಯಾಕರಣವನ್ನು ಕುರಿತದ್ದು ನಾವಿಬ್ಬರು ಬಹು ಚರ್ಚೆ ಮಾಡಿ ಒಟ್ಟಿಗೆ ಒಂದು ನಿರ್ಧಾರಕ್ಕೆ ಬಂದೆವು ನಡೆಸು ನಡೆಸು ನಡೆಸು ನಡೆಸು ನಡೆಸು ಇತ್ಯಾದ್ಯನೇಕ ರೂಪಗಳಲ್ಲಿ ನಾವಿಬ್ಬರೂ ನಡೆಸು ಎಂಬ ರೂಪವನ್ನೇ ಬಳಸತಕ್ಕದ್ದು ಮಿಕ್ಕ ಪ್ರಯೋಗಗಳು ತಪ್ಪೆಂದಲ್ಲ ಕೆಲವು ಕಾರಣಗಳಿಂದ ನಡೆಸು ಅನುಕೂಲ ಹಾಗೆಯೇ ಬರೆಯಸು ಬರಿಸು ಬರೆಸು ಮೊದಲಾದ ರೂಪಗಳಲ್ಲಿ ನಾವು ಬರಸು ಎಂಬುದನ್ನೇ ಬಳಸತಕ್ಕದ್ದು ಇವು ಅನುಕೂಲ ದೃಷ್ಟಿಯಿಂದ ಕಡಮೆ ಎಂಬ ರೂಪವನ್ನೇ ಬಳಸತಕ್ಕದ್ದು ಕಡಿಮೆ ರೂಪಕ್ಕೆ ಸಮರ್ಥನೆ ಹೇಳಬಹುದು ಆದರೆ ಕಡಿಮೆ ಕಡ ಎಂಬುದರಿಂದ ಹೆಚ್ಚು ಅನುಕೂಲ ಇಂಗ್ಲಿಷ್ ಭಾಷೆಯ ಪದಗಳನ್ನು ಉರ್ದು ಮೊದಲಾದ ಪದಗಳನ್ನು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 ಕೂಡಿದ ಮಟ್ಟಿಗೂ ಶಬ್ದ ಸಂಪತ್ತನ್ನು ವೃದ್ಧಿ ಮಾಡಿಕೊಳ್ಳಬೇಕೆ ಹೊರತ್ತು ಕಡಿಮೆ ಮಾಡಬಾರದು ಇದು ತಪ್ಪು ಅದು ಅಶುದ್ಧ ಇದು ಗ್ರಾಮ್ಯ ಅದು ಅನ್ಯ ದೇಶೀಯ ಎಂದು ಮಾತುಗಳನ್ನು ತಳ್ಳಿಹಾಕುತ್ತಾ ಹೋದರೆ ಕಡೆಗೆ ಉಳಿಯುವುದು ನಮ್ಮ ಇಂದಿನ ಕೆಲಸಕ್ಕೆ ಹೇಗೆ ಸಾಕಾದೀತು ಭಾಷಾ ವಿಷಯದಲ್ಲಿಯೂ ಉದಾರದೃಷ್ಟಿ ಅವಶ್ಯ ಶ್ರೀಕಂಠಯ್ಯನವರ ಕನ್ನಡ ಮಾತು ತಲೆ ಎತ್ತುವ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 ರೂಢಿಯಲ್ಲಿರುವ ಕನ್ನಡ ಅಕ್ಷರ ರೂಪಗಳಿಗೆ ತಕ್ಕ ಯಂತ್ರಗಳನ್ನು ಅವರು ಅಳವಡಿಸಿದರು ಇದು ನನ್ನ ಪ್ರತಿವಾದ ಕಳೆದ ಮೂವತ್ತು ವರ್ಷಗಳಲ್ಲಿ ಇಂತ ಮುದ್ರಣ ಯಂತ್ರ ಸುಧಾರಣೆ ನಡೆದಿದೆ ಕನ್ನಡದಂತೆಯೇ ಜಟಿಲವೂ ಕಷ್ಟವೂ ಆದ ಅಕ್ಷರ ರೂಪಗಳುಳ್ಳ ಅರಬ್ಬಿ ದೇವನಾಗರಿ ತಮಿಳು ತೆಲುಗು ಇನ್ನೂ ಕಷ್ಟರೂಪಗಳಾದ ಚೀನೀಯ ಜಪಾನೀಯ ಭಾಷೆಗಳಲ್ಲಿ ಟೈಪ್ರೈಟರ್ ಮನೋಟೈಪ್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 ಅವುಗಳ ಪೈಕಿ ಸಾಂಪ್ರದಾಯ ಕಮದಿಂದ ಬಂದಿರುವ ಸಂಸ್ಕೃತ ಕನ್ನಡ ಪಂಡ ಪಂಡಿತರುಗಳಿಗೆ ಸಲ್ಲಬೇಕಾದ ಸ್ಥಾನಮಾನಗಳ ಪ್ರಶ್ನೆ ಒಂದು ಶ್ರೀಕಂಠಯ್ಯನವರ ವಾದ ಹೀಗೆ ಎರಡು ಬೇರೆ ಬೇರೆ ಪಂಡಿತ ವರ್ಗಗಳು ಇರಬೇಕಾದದ್ದಿಲ್ಲ ಅದು ಅನನುಕೂಲ ಎರಡು ವರ್ಗಗಳು ಅಂದರೆ ಸಾಂಪ್ರದಾಯಿಕ ಪಂಡಿತರದು ಒಂದು ವಿಶ್ವವಿದ್ಯಾನಿಲಯದಿಂದ ತಯಾರಾದವರದು ಇನ್ನೊಂದು ನಮ್ಮ ವಿದ್ಯಾ ಇಲಾಖೆಯು ವಿಶ್ವವಿದ್ಯಾನಿಲಯವು ಹೊಸ ರೀತಿಯ ಎಂ ಮೊದಲಾದ ಪಂಡಿತರನ್ನು ಪ್ರೋತ್ಸಾಹಿಸಬೇಕು ಸಾಂಪ್ರದಾಯಿಕ ಪಂಡಿತರನ್ನು ವಿಶ್ವವಿದ್ಯಾನಿಲಯವು ಹೆಚ್ಚಾಗಿ ಪ್ರೋತ್ಸಾಹಿಸಬೇಕಾಗಿಲ್ಲ ಏಕೆಂದರೆ ವಿಶ್ವವಿದ್ಯಾನಿಲಯದ ಎಂ ಎಗಳು ಕನ್ನಡವನ್ನು ವಿಶೇಷವಾಗಿ ಅಧ್ಯಯನ ಮಾಡಿರುತ್ತಾರೆ ಪಿ ಹೆಚ್ ಡಿಗಳು ಓ ಒಂದೇ ಡಿಲಿಟ್ಗಳು ಕನ್ನಡ ಸಂಸ್ಕೃತದಲ್ಲಿ ಹೆಚ್ಚು ಪಾಂಡಿತ್ಯವನ್ನು ಸಂಪಾದಿಸಿಕೊಂಡಿರುತ್ತಾರೆ ಇಂಥವರನ್ನು ಹೈಸ್ಕೂಲುಗಳಲ್ಲಿಯೂ ಕಾಲೇಜುಗಳಲ್ಲಿಯೂ ಬೋಧಕರನ್ನಾಗಿ ನಿಯಮಿಸಿಕೊಳ್ಳುವುದರಿಂದ ಹೆಚ್ಚು ಪ್ರಯೋಜನ ಇವರು ಕನ್ನಡ ಸಂಸ್ಕೃತಗಳನ್ನು ಹೇಳಿಕೊಡುವುದರಲ್ಲಿ ಇಂಗ್ಲಿಷ್ ಸಾಹಿತ್ಯದ ಸ್ವತಂತ್ರದ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 ಪ್ರಾಚೀನ ಪಂಡಿತರು ಸಮರ್ಥರಲ್ಲ ಅವರಿಗೆ ಇಂಗ್ಲಿಷ್ ತಿಳಿಯದಿರುವ ಕಾರಣದಿಂದ ಪ್ರಾಚೀನ ಪಂಡಿತರು ಇದ್ದುಕೊಳ್ಳಲಿ ಅವರ ಜೊತೆಗೆ ಎಂಎ ಪಿ ಹೆಚ್ಡಿಗಳು ಇದ್ದುಕೊಳ್ಳಲಿ ಎರಡು ವರ್ಗಗಳಿಗೂ ಉದ್ಯೋಗ ಕಲ್ಪಿಸೋ ಕಲ್ಪಿಸೋಣ ಎಂಬುದಾದರೆ ಅದು ಕಾರ್ಯಸಾಧ್ಯವಾದ ಯೋಚನೆಯಲ್ಲ ಹಣ ಹೆಚ್ಚಾಗಿ ಬೇಕಾಗುತ್ತದೆ ಮತ್ತು ಎರಡು ವರ್ಗಗಳಿಗೂ ಘರ್ಷಣೆ ಹುಟ್ಟುತ್ತದೆ ಹೀಗೆ ನೋಡಿದರೆ ಸ್ಕೂಲ್ ಕಾಲೇಜುಗಳ ಉದ್ಯೋಗದ ಬಗೆಗೆ ಒಂದೇ ಪಂಡಿತ ವರ್ಗವನ್ನು ಇರಿಸಿಕೊಳ್ಳುವುದು ಒಳ್ಳೆಯದು ಆ ವರ್ಗ ಎಂ ಎ ಪಿ ಈ ವಾದಕ್ಕೆ ವಿರೋಧಿ ನಾನು ನನ್ನ ವಾದ ಹೀಗೆ ನಮ್ಮ ಭಾಷೆಯ ಬುಡಬೇರುಗಳಿರುವುದು ಪಾಚಿ ಪ್ರಾಚೀನ ಸಾಹಿತ್ಯದಲ್ಲಿ ಅದರ ಅಚ್ಚುಕಟ್ಟಿರುವುದು ಪೂರ್ಣ ವ್ಯಾಕರಣದಲ್ಲಿ ಪ್ರಾಚೀನ ಸಾಹಿತ್ಯವನ್ನು ವ್ಯಾಕರಣವನ್ನು ಅಮೂಲಾಗ್ರವಾಗಿ ಪರಿಶೀಲಿಸಿ ರುವವರು ಕನ್ನಡ ಸಂಸ್ಕೃತ ಸಾಹಿತ್ಯ ಪಾಠವನ್ನು ತೃಪ್ತಿಕರವಾಗಿ ನಡೆಸಲಾರರು ನಮ್ಮ ಎಂಎ ಪಿಎಚ್ಡಿಗಳ ಪಾಂಡಿತ್ಯ ಸಾಂಪ್ರದಾಯಿಕ ಪಾಂಡಿತ್ಯಕ್ಕೆ ಸಮನಾಗುವುದು ಸುಲಭವಲ್ಲ ಎಲ್ಲ ಎಂಎ ಪಿಎಚ್ಡಿಗಳು ಟಿ ಎನ್ ಶ್ರೀಕಂಠಯ್ಯ ಡಿಎಲ್ ನರಸಿಂಹಾಚಾರ್ಯರಲ್ಲ ಪ್ರೊಫೆಸರ್ ಹಿರಿಯಣ್ಣನಂತವರು ಕೂಡ ಸಾಂಪ್ರದಾಯಿಕ ಪಾಂಡಿತ್ಯವು ಅನಿವಾರ್ಯವಾದದ್ದೆಂಬುದನ್ನು ಅಂಗೀಕರಿಸಿದ್ದಾರೆ ಸಾಮಾನ್ಯವಾಗಿ ಬಿಎ ಪಾಸ್ ಮಾಡಿದಾತನಿಗೆ ಇಂಗ್ಲಿಷ್ ಸಾಹಿತ್ಯ ಪರಿಚಯ ಎಷ್ಟು ಆಳವಾಗಿರುತ್ತದೆಯೋ ಆತನಿಗಿರುವ ಕನ್ನಡ ಪಾಂಡಿತ್ಯವು ಅಷ್ಟು ಮಟ್ಟಿನದಾಗಿಯೇ ಇರುತ್ತದೆ ಅದು ಅಪರೂಪವೇ ಎಂಎ ಪಿ ಹೆಚ್ ವಿಚಾರವೂ ಅಷ್ಟೇ ಕನ್ನಡ ಸಂಸ್ಕೃತಗಳು ಬಹು ಪ್ರಾಚೀನಗಳಾದ ಭಾಷೆಗಳು ಅವುಗಳ ವ್ಯಾಕರಣಗಳಂತೂ ಸಂತತವಾದ ಆಲೋಚನೆಯಿಲ್ಲದವರಿಗೆ ಬಹು ಕಷ್ಟವಾದವು ನಮ್ಮ ಸಾಂಪ್ರದಾಯಿಕ ಪಂಡಿತರು ಎಂದರೆ ಅದರಲ್ಲಿ ನಿಜವಾದ ಯೋಗ್ಯತೆಯುಳ್ಳವರು ಸ್ಪೆಷಲಿಸ್ಟ್ ಎಂಬ ವಿಶೇಷ ವಿಶೇಷಜ್ಞರ ಜರ್ದೆಗೆ ಸೇರಬೇಕಾದವರು ವಿಶೇಷಾಧಿಕಾರಿಗಳು ಆದ್ದರಿಂದ ಆ ಪ್ರಾಚೀನ ವರ್ಗವನ್ನು ಸರ್ವ ಪ್ರಯತ್ನಗಳಿಂದಲೂ ಉಳಿಸಿ ಕಾಪಾಡುವುದು ಅವಶ್ಯಕ ಹೈಸ್ಕೂಲು ಕಾಲೇಜುಗಳಲ್ಲಿ ಉದ್ಯೋಗ ಮಾಡುವ ಪಂಡಿತರಿಗೆ ಮೆಟ್ರಿಕ್ಯುಲೇಷನ್ ಮಟ್ಟದ ಇಂಗ್ಲಿಷ್ ಪರಿಚಯವಿರಬೇಕೆಂದು ವಿಧಿಸಬಹುದು ಅಷ್ಟು ಮಟ್ಟಿನ ಇಂಗ್ಲಿಷ್ ಪಾಂಡಿತ್ಯವನ್ನು ಸಂಪಾದಿಸುವುದು ಅವರಿಗೆ ಶ್ರಮವಲ್ಲ ಆಗ ಅವರು ಭಾಷಾಂತರೀಕರಣ ಪಾಠ ಕಲಿಸುವುದಕ್ಕೂ ಸಮರ್ಥರಾಗಿರುತ್ತಾರೆ ನಮಗೆ ಮುಖ್ಯವಾಗಿ ಬೇಕಾದದ್ದು ಭಾಷೆ ಸಾಹಿತ್ಯಗಳ ಸಂಪ್ರದಾಯದ ವಿಜ್ಞಾನ ಇದು ಸಾಂಪ್ರದಾಯಿಕ ಪಂಡಿತರಲ್ಲಿರುತ್ತದೆ ಎಂಎ ಪಿ ಅದು ಇದ್ದರೆ ಅವರಿಗೂ ಉದ್ಯೋಗ ದೊರೆಯಲಿ ಆದರೆ ಎರಡೂ ವರ್ಗಗಳಿಗೂ ಪರಸ್ಪರ ಪ್ರತಿಸ್ಪರ್ದೆ ಅವಶ್ಯವಿಲ್ಲ ಈ ತಕರಾರು ಹಾಗೆಯೇ ಉಳಿದುಕೊಂಡಿತು ಏತನ್ ಮಧ್ಯೆ ಸಾಂಪ್ರದಾಯಿಕ ಪಾಂಡಿತ್ಯ ಕ್ಷೀಣಿಸುತ್ತಾ ಬಂತು ಈ ಪ್ರಾಚೀನ ಕನ್ನಡ ಪಂಡಿತರೆಂದು ಹೇಳಿಕೊಳ್ಳಲು ಅರ್ಹರಾದವರು ಕನ್ನಡ ದೇಶದಲ್ಲಿ ಎಷ್ಟು ಮಂದಿ ಈ ವಿಷಯದಲ್ಲಿ ಶ್ರದ್ಧಾಸಕ್ತಿಯುಳ್ಳವರು ಅವರು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 ಒಂದು ಕ್ಷಣದ ತೀರ್ಮಾನ ಒಂದು ದಿನದ ತೀರ್ಮಾನ ಒಂದು ವರ್ಷದ ತೀರ್ಮಾನ ಸರ್ವಕಾಲಕ್ಕೂ ಅನ್ವಯಿಸುವ ತೀರ್ಮಾನವಾಗಲಾರದು ಲೋಕಕ್ಕೆ ಅನುಭವವಾದಂತೆಲ್ಲ ಯುಕ್ತಾಯುಕ್ತಗಳ ಸ್ವರೂಪ ತಾನಾಗಿ ಹೊರಗೆ ಬರುತ್ತದೆ ಈ ನಮ್ಮ ಪೂರ್ವ ಸಾಹಿತ್ಯ ಪಾಂಡಿತ್ಯ ಹಾಗೆ ರುಜುವಾತಿಗೆ ಬರುತ್ತಿದೆ ಸಂಸ್ಕೃತ ದ್ವೇಷವಲ್ಲ ಬಿ ಎಂ ಶ್ರೀಕಂಠಯ್ಯನವರು ಸಂಸ್ಕೃತದ ವಿಷಯದಲ್ಲಿ ಅಭಿಮಾನವಿಲ್ಲದವರೆಂದು ದ್ವೇಷವುಳ್ಳವರೆಂದು ಕೆಲವು ಕಾಲ ಅಪಪ್ರಚಾರ ನಡೆಯುತ್ತಿತ್ತು ಇದಕ್ಕೆ ಕಾರಣ ಕೊಂಚವೂ ಇರಲಿಲ್ಲವೆಂದು ನಾನು ಹೇಳಲಾರೆ ನಮ್ಮ ಕೆಲ ಪೂರ್ವ ಕವಿಗಳ ಶೈಲಿಯಲ್ಲಿ ಅತಿ ಸಂಸ್ಕೃತವೆದ್ದು ಕಾಣುತ್ತದೆ ರುದ್ರಭಟ್ಟನಲ್ಲಿ ಷಕ್ಷರಿಯಲ್ಲಿ ಇದು ಚೆನ್ನಾಗಿ ನಿದರ್ಶನಕ್ಕೆ ಬರುತ್ತದೆ ಶ್ರೀಶೈಲಾದಿ ಪದ್ಯದಲ್ಲಿ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 1928 ಇಪ್ಪತ್ತೆಂಟರಲ್ಲಿ ನಾನು ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘದಲ್ಲಿ ಸಾಹಿತ್ಯ ಮತ್ತು ವಿಜ್ಞಾನ ಎಂಬ ವಿಷಯವಾಗಿ ಒಂದು ದಿನ ಉಪನ್ಯಾಸ ಮಾಡಿದೆ ನನ್ನಲ್ಲಿ ತುಂಬ ಅಭಿಮಾನವಿಟ್ಟಿದ್ದ ಎ ಆರ್ ಕೃಷ್ಣಶಾಸ್ತ್ರಿಗಳವರು ಅದನ್ನು ಬರೆದು ಪ್ರಬುದ್ಧ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟಪಡಿಸಿದರು ಅದರಲ್ಲಿ ಶೆಲ್ಲಿ ಕವಿಯ ಪ್ರೊಮಿಥಿಯಸ್ ಅನ್ಬೌಂಡ್ ಎಂಬ ಮಹಾಕಾವ್ಯದಿಂದ ಕೆಲವು ಪಂಕ್ತಿಗಳನ್ನು ಉದಾಹರಣೆಯಾಗಿ ಕೊಟ್ಟಿದ್ದೆ ಇಂಗ್ಲಿಷ್ನಲ್ಲಿ ವಾಕ್ಯಗಳನ್ನು ಹೇಳಿದ ಬಳಿಕ ಆ ಕ್ಷಣ ಅಲ್ಲಿ ನನ್ನ ಮನಸ್ಸಿಗೆ ಹೊಳದಂತೆ ಕನ್ನಡದ ತರ್ಜುಮೆಯನ್ನು ಹೇಳಿದ್ದೆ ಇದರಲ್ಲಿ ಸಂಸ್ಕೃತ ಮಾತುಗಳು ಹೆಚ್ಚಾಗಿದ್ದವು ಕೆಲವು ಕಾಲದ ತರುವಾಯ ಬಹುಶಃ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನನ್ನ ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಎಂಬ ಉಪನ್ಯಾಸ ಸಂಗ್ರಹದ ಪುಸ್ತಕದಲ್ಲಿ ಮೇಲಿನ ಉಪನ್ಯಾಸವನ್ನು ಸೇರಿ ಸೇರಿಸಿತ್ತು ಆದರೆ ಇದರಲ್ಲಿ ಶೆಲ್ಯ ವಾಕ್ಯಗಳ ಭಾಷಾಂತರವನ್ನು ಬದಲಾಯಿಸಿದ್ದೆ ಈಗ ಸಂಸ್ಕೃತಕ್ಕೆ ಬದಲಾಗಿ ಕನ್ನಡ ಮಾತುಗಳನ್ನು ಹೆಚ್ಚಾಗಿ ಬೆಳೆಸಿದ್ದೆ ಈ ಗ್ರಂಥದ ಅಚ್ಚು ಕರಡು ಪ್ರೂಫ್ಗಳನ್ನು ಓದಿದವರು ಕೃಷ್ಣಶಾಸ್ತ್ರಿಗಳವರು ಅವರು ನಾನು ಮಾಡಿದ್ದ ಬದಲಾವಣೆಗಳನ್ನು ಒಪ್ಪಲಿಲ್ಲ ಮೊದಲಿನ ಸಂಸ್ಕೃತ ಭೂಯಿಷ್ಟವಾದ ಅನುವಾದವೇ ಸೊಗಸೆಂದರು ಅವರಿಗೂ ನನಗೂ ಕೊಂಚ ವಾಗ್ವಾದ ನಡೆಯಿತು ಕೊನೆಗೆ ನಾವಿಬ್ಬರು ಈ ತಕರಾರನ್ನು ಬಿಎಂ ಶ್ರೀಕಂಠಯ್ಯನವರಿಗೆ ಗೊಪ್ಪಿಸಿ ಅವರ ತೀರ್ಮಾನವನ್ನು ಅಂಗೀಕರಿಸತಕ್ಕದ್ದೆಂದು ನಿಶ್ಚಯಿಸಿಕೊಂಡವು ಶ್ರೀಕಂಠಯ್ಯನವರು ನಮ್ಮಿಬ್ಬರ ವಾದಗಳನ್ನು ಕೇಳಿದರು ಬಳಿಕ ಮನೆಯೊಳಗಿಂದ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 ಐದು ಗಂಟೆಗಳಷ್ಟು ದೀರ್ಘಕಾಲ ಪ್ರವಾಹ ಧೋರಣೆಯಿಂದ ಭಾಷಣ ಮಾಡುವವರಾದರು ರಾಯಚೂರಿನಲ್ಲಿ ಅವರ ಭಾಷಣವನ್ನು ಮುಕ್ಕಾಲು ಗಂಟೆ ಕೇಳಿದ ಮೇಲೆ ನಾನು ಒಬ್ಬ ಸ್ನೇಹಿತರು ಉಪಾಹಾರಕ್ಕೆಂದು ಹೊರಕ್ಕೆ ಬಂದು ಮುಗಿಸಿಕೊಂಡು ಒಳಗೆ ಹೋಗಿ ಇನ್ನೂ ಭಾಷಣ ನಡೆಯುತ್ತಿದ್ದದ್ದನ್ನು ನೋಡಿ ಮತ್ತೆ ಉಪಾಹಾರಕ್ಕಾಗಿ ಹೋಗಿ ಇನ್ನೊಂದು ಗಂಟೆಯಾದ ಮೇಲೆ ಸಭೆಗೆ ಹಿಂದಿರುಗಿದೆವು ಭಾಷಣ ನಡೆಯುತ್ತಲೇ ಇತ್ತು ವಿಷಯ ಹರಿಹರನ ರಗಳೆ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 ಗ್ರೀಕ್ ಲ್ಯಾಟಿನ್ ಸಾಹಿತ್ಯಗಳ ಪರಿಚಯ ನಮಗೆ ಚೆನ್ನಾಗಿ ಗೋಚರವಾಗುತ್ತಿತ್ತು ಹಾಗೆಯೇ ಅವರ ತಮಿಳು ತೆಲುಗುಗಳ ಪರಿಚಯ ಕನ್ನಡ ವಿದ್ಯಾರ್ಥಿಗಳು ಮೇಲ್ತರಗತಿಗಳಲ್ಲಿ ತಮಿಳನ್ನು ಕಲಿಯಬೇಕೆಂದು ಅವರು ಅವರು ಮುಖ್ಯರು ಒಂದು ಸಾರಿ ಅವರು ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘದ ಆಶ್ರಯದಲ್ಲಿ ತಮಿಳು ಮಹಾಕವಿ ತಿರುವಳುವರ್ ಅವರನ್ನು ಕುರಿತು ಬಹು ಸೊಗಸಾದ ಮಾಡಿದರು ನಾನು ಅದಕ್ಕೆ ಮನಸ್ಸೊತ್ತು ಆ ಭಾಷಣದ ಗುರುತಿಗಾಗಿ ನನ್ನ ಪಾಕೆಟ್ ಬುಕ್ಕಿನಲ್ಲಿ ಒಂದು ಪಂಕ್ತಿಯನ್ನು ಬರೆಸಿಕೊಂಡೆ ಒಂದು ಸುಗಸಾದ ತಿರುವಳುವರ್ ಪದ್ಯವನ್ನು ಬರೆದುಕೊಟ್ಟರು ಶ್ರೀಕಂಠಯ್ಯನವರ ಇಂಗ್ಲಿಷ್ ವಾಗ್ಮೀಯತೆಯನ್ನು ಕುರಿತು ಹೇಳ ಹೊರಟೆನಷ್ಟೆ ಒಂದು ಸಾರಿ ಅವರು ಮಿಥಿಕ್ ಸೊಸೈಟಿಯ ಡಾಲಿ ಮೆಮೊರಿಯಲ್ ಹಾಲ್ನಲ್ಲಿ ದ ಬರ್ಡನ್ ಆಫ್ ದಿ ಪ್ರೊಫೆಟ್ಸ್ ದೈವ ಪ್ರಭಾದಿಗಳ ಪಲ್ಲವಿ ಎಂಬ ಶೀರ್ಷಿಕೆಯಲ್ಲಿ ನಾಲ್ಕೈದು ಉಪನ್ಯಾಸಗಳನ್ನು ಕೊಟ್ಟರು ಎಲ್ಲಾ ಇಂಗ್ಲಿಶಿನಲ್ಲಿ ಅವುಗಳಲ್ಲಿ ಅದ್ಭುತವಾದ ವಾಕ್ಯ ಸೌಂದರ್ಯವಿತ್ತು ಯೋದ್ಯರ ಕ್ರಿಶ್ಚಿಯನ್ನರ ಮುಸಲ್ಮಾನರ ಹಿಂದುಗಳ ಮತಬೋಧಕರು ಹೇಳಿರುವ ಅತಿ ಮುಖ್ಯ ತತ್ವಗಳನ್ನು ಈ ಉಪನ್ಯಾಸ ಮಾಲೆಯಲ್ಲಿ ಅವರು ವಿಮರ್ಶೆ ಮಾಡಿ ಹಾಗೆಯೇ ಇತರ ಮತ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 ವೃತ್ತವಾಗಿ ಮಾಡಿದ್ದವು ಶ್ರೀಕಂಠಯ್ಯನವರು ಆ ವಿಪತ್ತುಗಳನ್ನು ಧೈರ್ಯದಿಂದಲೂ ತಾಳ್ಮೆಯಿಂದಲೂ ಸಹಿಸಿಕೊಂಡಿದ್ದು ಅವರ ಸಾಹಿತ್ಯ ಭಕ್ತಿಗೆ ಕಿರೀಟಪ್ರಾಯವಾದದ್ದು ಅವರು ಗ್ರೀಕ್ ಸಾಹಿತ್ಯದ ರುದ್ರ ನಾಟಕಗಳಿಗೆ ಮನಸೋತಿದ್ದವರು ವಿಧಿವಿಲಾಸ ವಿಧಿಯ ವೈಕಟ್ಟ ಎಷ್ಟು ಬಗೆಯದೆಂಬುದನ್ನು ಅವರು ಸಾಹಿತ್ಯದಲ್ಲಿ ಕಂಡು ತಮ್ಮ ಮನಸ್ಸಿನಲ್ಲಿ ಚಿಂತಿಸುತ್ತಿದ್ದವರು ಕಷ್ಟಾನುಭವವು ಅವರ ಚಿತ್ತ ಚಿತ್ತಸ್ಥೈರ್ಯವನ್ನು ಸಮತೆಯನ್ನು ಕೆಡಿಸಿರಲಿಲ್ಲ ಅವರ ಮನಸ್ಸನ್ನು ವಿನಾರ ಪಡಿಸಿರಲಿಲ್ಲ ಅವರು ತಮ್ಮ ದುಃಖವನ್ನು ನುಂಗಿಕೊಂಡು ಕರ್ತವ್ಯ ನಿಷ್ಠೆಯಲ್ಲಿ ಅದನ್ನು ಮರೆತಿದ್ದರು ಇದೇ ನನ್ನ ದೃಷ್ಟಿಯಲ್ಲಿ ನೀತಿ ಗುಣದ ಪರಾಕಷ್ಟೆ ಪರಾಕಾಷ್ಠೆ ಶ್ರೀಕಂಠಯ್ಯನವರು ಸ್ವಾಭಾವಿಕವಾಗಿ ಸರಳರು ನಿಷ್ಕಲ್ಮಶರು ಉದಾರಿಗಳು ಇತರರಿಗೆ ಸಹಾಯವಾಗುವುದರಲ್ಲಿ ಅವರಿಗೆ ಸಂತೋಷವಾಗುತ್ತಿತ್ತು ಅವರು ಕಡೆ ದಿನಗಳಲ್ಲಿ ಅವರ ಆಗಿನ ಅನಾರೋಗ್ಯ ಸ್ಥಿತಿಯಲ್ಲಿ ಪರಸ್ಥಳ ಹೋದದ್ದು ನಮ್ಮಲ್ಲಿ ಕೆಲವರಿಗೆ ಇಷ್ಟವಾಗಲಿಲ್ಲ ಕನ್ನಡಿಗರ ದುರ್ದೈವ ಅವರನ್ನು ಬೇರೆ ಕಡೆಗೆ ಎಳೆಯಿತು